ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸ್ವಾಮೀಜಿಗಳ ಚರಣತರಗಳಲ್ಲಿ ಶರಣಾಗುತ್ತಾ ಸದ್ಗುರುಗಳು ಮಹಾಮಹೋಪಾಧ್ಯಾಯರು ವೇದ ವೇದಾಂತ ಡಾಕ್ಟರ್ ವಿದ್ವಾನ್ ಕೆ ಜಿ ಸುಬ್ರಮ ಶರ್ಮರ ಮೂಲ ರಾಮಾಯಣ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಕೃತಿ ಅಂದರೆ ವಾಲ್ಮೀಕಿಗಳು ಬರೆದಿರ್ತಕ್ಕಂತಹ ಸಂಕ್ಷೇಪ ರಾಮಾಯಣ ಅದನ್ನು ಇಲ್ಲಿ ಮೂಲ ರಾಮಾಯಣ ಅಂತೇಳಿ ಹೇಳ್ತಾಯಿದ್ದಾರೆ ಮೊದಲನೇ ಅಧ್ಯಾಯ ಇದರಲ್ಲಿ ಪೂರ್ತಿ ರಾಮಾಯಣದ ಸಾರ ಅದರಲ್ಲೇ ಇದೆ ಅದರಲ್ಲಿ ಈಗಾಗಲೇ ನಾವು ರಾಮನ ವನಗಮನ ಇದನ್ನೆಲ್ಲ ನೋಡಿದೆವು ಈಗ ಭರತನಿಗೆ ಪಾದುಕಾಪ್ರದಾನ ಇಲ್ಲಿಂದ ನಾವು ನೋಡ್ಲಿಕ್ಕಿದ್ದೇವೆ ಮೃತೇತು ತಸ್ ಭರತೋ ವಸಿಷ್ಠ ಪ್ರಮುಖೈರ್ವಿಜೈ ನಿಯುಜ್ಯಮನ ರಾಜ್ಯ ಮಹಾಬಲ ಸ ಜಗಾಮವನ ವೀರೋ ರಾಮಪಾದ ಪ್ರಸಾದ ಗತ್ವಾದು ಸ ಮಹಾತ್ಮನ ಸತ್ಯಪರಾಕ್ರಮಂ ಅಯಾಚತ್ ಭ್ರಾತರಂ ರಾಮ ಆರ್ಯ ಭಾವಪುರಸ್ಕೃತ ತ್ಮೇವ ರಾಜ್ಯ ವಚೋ ಬ್ರವೀತ್ ಮೃತೆ ದಶರಥನು ಮೃತನಾದ ಬಳಿಕ ಭರತ ವಸಿಷ್ಠ ಪ್ರಮುಖ ದ್ವಿಜೈ ವಸಿಷ್ಠನೇ ಮುದರಾದ ಬ್ರಾಹ್ಮಣರೊಂದಿಗೆ ಭರತನು ನಿಯುಜ್ಯಮಾನ ಬ್ರಾಹ್ಮಣರಿಂದ ನಿಯೋಜಿಸಲ್ಪಟ್ಟು ರಾಜ್ಯ ರಾಜ್ಯಕ್ಕೆ ನಿಯೋಜಿಸಲ್ಪಟ್ಟರೂ ಅಧಿಪತಿಯಾಗಿ ರಾಜನಾಗಿ ನ ಐತ್ ರಾಜ್ಯಂ ಮಹಾಬಲ ಆ ಮಹಾಬಲನ ಭರತನಿಗೆ ರಾಜ್ಯವು ಬೇಕಾಗಿರಲಿಲ್ಲ ರಾಜ್ಯವನ್ನು ಇಷ್ಟಪಡಲಿಲ್ಲ ಬಯಸಲಿಲ್ಲ ಇಚ್ಛಿಸಲಿಲ್ಲ ಸ ಜಗಾಮ ವನಂ ವೀರೋ ಆ ವೀರನು ಕಾಡಿಗೆ ಹೋದ ಯಾಕೆ ರಾಮಪಾದ ಪ್ರಸಾದಕ ಶ್ರೀರಾಮನನ್ನು ಪ್ರಸನ್ನಗೊಳಿಸಬೇಕೆಂಬ ಇಚ್ಛೆಯಿಂದ ಗತ್ವಾತು ಸ ಮಹಾತ್ಮನಂ ರಾಮಂ ಸತ್ಯ ಪರಾಕ್ರಮಂ ಹಾಗೆ ಹೋಗಿ ಸತ್ಯಪರಾಕ್ರಮನಾದ ಮಹಾತ್ಮಾದ ಅಣ್ಣನಾದ ಶ್ರೀರಾಮನನ್ನು ಅಯಾಚತ್ ಭ್ರಾತರಂ ರಾಮಂ ಆರ್ಯಭಾವ ಪುರಸ್ಕೃತ ಆರ್ಯಭಾವದಿಂದ ಅಂದರೆ ಸದ್ಭಾವದಿಂದ ಒಳ್ಳೆಯ ಭಾವನೆಯಿಂದ ಪ್ರಾರ್ಥಿಸಿಕೊಂಡ ಅಯಾಚತ್ ಯಾಚಿಸಿದ ಅಣ್ಣನಾದ ರಾಮನನ್ನು ಕುರಿತು ತ್ವಮೆ ಯುವ ರಾಜ ಧರ್ಮಜ್ಞ ಧರ್ಮಜ್ಞನೇ ನೀನೇ ರಾಜನು ಧರ್ಮವನ್ನು ಬಲ್ಲವನೇ ನೀನೇ ರಾಜ ನನಗೆ ಧರ್ಮ ಗೊತ್ತಲ್ವ ಏನು ಹಿರಿಯ ಮಗನಿಗೆ ಅಧಿಕಾರ ನೀನಲ್ವ ದೊಡ್ಡ ಅಣ್ಣ ಎಲ್ಲರಿಗಿಂತಲೂ ಸೋದರರಿಗಿಂತ ಹಾಗಾಗಿ ಧರ್ಮವನ್ನು ಬಲ್ಲವನೇ ಧರ್ಮ ಸೂಕ್ಷ್ಮವನ್ನು ಅರಿತವನೇ ನೀನೇ ರಾಜನು ಅಂತೇಳಿ ಹೇಳ್ತಾನೆ ಧರ್ಮ ಧರ್ಮದತ್ತವಾದ ಅಧಿಕಾರ ನಿನಗೆ ಹ್ಞೂ ಧರ್ಮಶಾಸ್ತ್ರಗಳ ಪ್ರಕಾರ ಅಣ್ಣನಿಗೆ ಅಧಿಕಾರ ಇತಿ ರಾಮಂ ವಚ ಅಬ್ರವೀತ್ ಈ ರೀತಿಯಾಗಿ ರಾಮನನ್ನ ಕುರಿತು ಹೇಳ್ತಾನೆ ಭರತ ರಮೋಪಿ ಪರಮೋದಾರಸ್ ಮುಖಸ್ಸು ಮಹಾಯಶಾ ನ ಚೈಕ್ಷ ಪಿತ್ರ ದೇಶ್ಯ ರಮೋ ಮಹಾಬಲ ಪಾದುಕೆ ಚಾಸ್ತರ್ಯಾಸಂದ್ವಾನಃಪುನ ನಿವರ್ತಯ ಸತತ ಭರತ ಭರತ್ರಜ ಎಲ್ಲರಿಗಿಂತಲೋ ಉದಾರನು ಪ್ರಸನ್ನ ಮುಖನೂ ಅತ್ಯಂತ ಯಶಸ್ವೀ ಮಹಾಬಲನೂ ಆದರಾಮೂ ರಮ ಅರಮೋದಾರು ಸುಮಹ ಪರಮ ಉದಾರನು ಸುಮುಖನ್ ಪ್ರಸನ್ನ ಮುಖನು ಸುಮಹಾಯ ಅತ್ಯಂತ ಯಶಸ್ವ ಮಹಾಬಲ ಮಹಾಬಲನೂ ಆದ ಮಹಾಬಲು ಆದ ರಮನು ಪಿತ್ರದ ರಾಜ್ಯ ಐಚ್ಛತ್ ತಂದೆ ಆದೇಶವನ್ನು ಮೀರದಾರದೆ ಇದ್ದರಿಂದ ರಾಜ್ಯವನ್ನು ಇಚ್ಛಿಸ್ಲೀಲ ಪಾಲುಕೆ ಚಸು ಆ ಭರತಾಗ್ರಜನು ಭರತಾಗ್ರಜ ರಾಜ್ಯಭಾರಕ್ಕೆ ತನ್ನ ಪಾದುಕೆಗಳನ್ನು ಅವನಿಗೆ ನ್ಯಾಸವಾಗಿ ಕೊಟ್ಟು ನಿವರ್ತಯ ಸತತ ಭರತಂ ಬಳಿಕ ಮತ್ತೆ ಮತ್ತೆ ಸಮಾಧಾನಪಡಿಸಿ ಪುನಃಪುನಃ ಸಮಾಧಾನಪಡಿಸಿ ಭರತನನ್ನು ಹಿಂದಿರುಗಿಸಿದ ಸಕಾಮನವಾಪ್ಯವ ರಾಮಪಾದ ಉಪಸ್ಪೃಶನ್ ನಂದಿಗ್ರಾಮೇ ಕರೋದ್ರಾಜ್ಯಂ ರಾಮ ಗಮನಕಾಂಕ್ಷ ತನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸಿಕೊಳ್ಳಲಾಗದೇ ಆ ಭರತನು ರಾಮನ ಪಾದಗಳಿಗೆ ಹರಗಿ ಸಹ ಕಾಮಂ ಅನವಾಪ್ಯ ಕಾಮವನ್ನು ತನ್ನ ಬಯಕೆ ಏನಿತ್ತು ರಾಮನನ್ನು ಕರ್ಕೊಂಡು ಬರಬೇಕು ರಾಜನ ಮಾಡಬೇಕು ಅಂತೇಳಿ ಆದರೆ ಅದನ್ನು ಅನವಾಪ್ಯ ಏವ ಅದನ್ನು ಹೊಂದದೇ ಅವನಿಗೆ ಅವಾಪ್ತಿ ಪ್ರಾಪ್ತಿಯಾಗಲಿಲ್ಲ ಅದು ರಾಮಪಾದ ಉಪಸ್ಪೃಶನ್ ರಾಮನ ಪಾದಗಳಿಗೆ ಹರಗಿ ರಾಮಪಾದಗಳನ್ನು ಚರಣಗಳನ್ನು ಹಿಡಿದು ರಾಮನ ಕಾಲು ಕಾಲು ಹಿಡಿದು ನಂದಿಗ್ರಾಮ ಅಕರೋದು ರಾಜ್ಯ ರಾಮಗಮನಕಾಂಕ್ಷೆಯ ರಾಮನು ಬರುವನೆಂಬ ಪ್ರತೀಕ್ಷೆಯಿಂದ ನಂದಿಗ್ರಾಮದಲ್ಲಿಕೊಂಡು ರಾಜ್ಯವನ್ನು ಆಳ್ತಾ ಇದ್ದ ದಂಡ್ಯ ಪ್ರವೇಶ ದಂಡಕ್ರವೇಶ ಮುಂದಿನ ಪ್ರಸಂಗ ಗತೇತು ಭರತೆ ಶ್ರೀಮನ್ ಸತ್ಯಸಂಧೋಜಿತೆಂದ್ರಿಯ ರಾಮಸ್ತು ಪುನರಾಲಕ್ಷ್ಯ ನಾಗರ್ಯ ಜನಸಗಮನೇಕಾಗ್ರೋ ದಂಡ ಪ್ರವಿಶ ಭರತನು ಹಿಂತೆರಳಿದ ಮೇಲಾದರೆ ಗತೇತು ಭರತೆ ಶ್ರೀಮಾನ್ ಸತ್ಯಸಂಧೋ ಜಿತೇಂದ್ರಿಯತ್ತ ಸತ್ಯಸಂಧನೂ ಜಿತೇಂದ್ರಿಯನೂ ಆದ ಶ್ರೀಮಾನ್ ರಾಮನು ರಾಮಸ್ತು ಪುನರಾಲಕ್ಷ್ಯ ನಾಗರ್ಯ ಜನಸ ನಗರದ ಜನರು ಇಲ್ಲಿಗೆ ಬರಬಹದೆಂಬುದನ್ನು ಏಕಾಗ್ರತೆಯಿಂದ ಮನದಂದುಕೊಂಡು ತತ್ರಗಮನ ಏಕಾಗ್ರೋ ದಂಡಕಾನ್ ಪ್ರವೇಶ ದಂಡಕಾರಣ್ಯ ಭಾಗಗಳನ್ನು ಪ್ರವೇಶಿಸಿದ ಪ್ರವೇಶ್ಯತ ಮಹಾರಣ್ಯಂ ರಾಮು ರಾಜೀ ವಲೋಚನ ಅಂದರೆ ಈಗ ಭರತ ಹೋಗಿ ಬಂದಿದ್ದ ಇಲ್ಲಿಂದ ಬಂದು ಹೋಗಿದ್ದಾನೆ ಇಲ್ಲಿಗೆ ಬಂದು ಹಾಗಾಗಿ ಈ ಪ್ರದೇಶ ಎಲ್ಲರಿಗೆ ಪರಿಚಿತವಾಗಿಬಿಟ್ಟಿದೆ ಇಲ್ಲಿಗಿನ್ನೂ ಮತ್ತೆ ಮತ್ತೆ ಜನಗಳು ಬರ್ಬೋದು ಹಾಗಾಗಿ ನಾನು ಇಲ್ಲಿರೋದು ಸರಿಯಲ್ಲ ಅಂಥೇಳಿ ದಂಡಕಾರಣ್ಯವನ್ನು ಪ್ರವೇಶ ಮಾಡೆ ಮುಂದೆ ಹೋದೆ ಅಲ್ಲಿಂದ ಪ್ರವಿಶ್ಯ ಮಹಾರಣ್ಯಂ ರೋ ರಾಜಜೀವಲೋಚನ ವಿರಾಧ ರಾಕ್ಷಸ ಹರಭಂಗಂ ದದರ್ಶ ಸುತೀಕ್ಷಣಂ ಚಾಪ್ಯಗಸ್ತ್ಯ ಅಗಸ್ತ್ಯತರ ತಗಸ್ತ್ಯಚನಾಚ ಜಗ್ರಾಹ ಇಂದ್ರಂ ಶರಾಸ ಖಡ್ಗಂಜವರ ಪ್ರೀತಸ್ತೂಣೀ ಚಾಕ್ಷಯಕ ಆ ಮಹಾರಣ್ಯ ಪ್ರವೇಶ ಮಾಡಿದ ಮೇಲೆ ಕಮಲನೆತನಾ ಮಹಾರಣ್ಯಂತ್ ಪ್ರಶ್ಯ ರಾಜೀೀವಲೋಚನ ರಾ ವಿರಾಧನೆಂಬ ರಾಕ್ಷಸನನ್ನು ಕೊಂದು ವಿರಾಧಂ ರಾಕ್ಷಸಂ ಹತ್ವಾ ಶರಭಂಗನ ದರ್ಶನವನ್ನು ಮಾಡಿಕೊಂಡ ಶರಭಂಗ ಮುನಿಯನ್ನು ದರ್ಶನ ಮಾಡಿ ಶರಭಂಗಂ ದದರ್ಶ ಸುತೀಕ್ಷ್ಣರನ್ನು ಅಗಸ್ತ್ಯರನ್ನು ಅಗಸ್ತ್ಯ ಭಾತೃವನ್ನು ದರ್ಶನ ಮಾಡಿದನು ಸುತೀಕ್ಷ್ಣಂಚ ಅಪಿ ಅಗಸ್ತ್ಯಂ ಚ ಅಗಸ್ತ್ಯ ಮತ್ತು ಅಗಸ್ತ್ಯರ ವಚನತಿ ಇಂದ್ರನ ಮಹಾಧನುಸ್ಸನ್ನು ಅಗಸ್ತ್ಯವಚನಾ ಚ ಇವ ಜಗ್ರಾಹ ಸ್ವೀಕರಿಸಿದ ಐಂದ್ರಂ ಶರಾಸನ ಇಂದ್ರನ ಮಹಾಧನುಸ್ಸನ್ನು ಖಡ್ಗಂಚ ಖಡ್ಗವನ್ನು ಪರಮಪ್ರೀತಃ ತೂಣಿ ಚ ಅಕ್ಷಯ ಸಾಯಕವು ಎಂದಿಗೂ ಸವಯದ ಬಾಣಗಳುಳ್ಳ ಅಕ್ಷಯ ಸಹಾಯಕ ಇಂದಿಗೂ ಮುಗಿಯದ ಬಾಣಗಳುಳ್ಳ ಎರಡು ಪ ಬತ್ತಳಿಕೆಗಳನ್ನು ತೂಣಿ ಅಂದರೆ ತೂಣಿ ತೂಣಿ ತೂಣಯ ದ್ವಿ ದ್ವಿವಚನ ಎರಡು ಬತ್ತಳಿಕೆಗಳನ್ನು ಪರಮಹರ್ಷದ ಸ್ವೀಕರಿಸಿದ ಪರಮಪ್ರೀತಃ ಇಂದ್ರನ ಬತ್ತಳಿಕೆಗಳನ್ನು ಋಷಿಗಳಿಗೆ ಅಭಯ ಪ್ರಧಾನ ಮುಂದಿನದು ಕಥೆ ವಸತಸ್ತನ ಚರೈಸ್ ಸಹ ಋಷಯೋಭ್ಯ ಗಮನ್ ಸರ್ವೇ ವಧ ಯಾರು ಸತಿಶ್ರಾವ ರಾಕ್ಷಸ ತನೆ ಪ್ರತಿಜ್ಞಾತ ರಮೇಣ ವಧ ಸಂಯತಿ ರಕ್ಷ ವಧಾಸುರ ರಕ್ಷಸಿ ಹಾಗೆ ಸಂಯತಿರಕ್ಷಸ ಋಷೀಣಿಕಲ್ಪಕ ಅರಣ್ಯವಾನು ಅಲ್ಲಿ ವನಚರರರೊಡನೆ ವಾಸ ಮಾಡಿಕೊಂಡಿರುವಲ್ಲಿ ವಸತ ವನೈ ವನಚರೈ ಸಹ ಋಷಯ ಅಭಿ ಆಗಮನ್ ಕಲ ಋಷಿಗಳು ಅಸುರರ ಮತ್ತು ರಾಕ್ಷಸರ ವಧಿಯನ್ನು ಮಾಡಬೇಕೆಂದು ಕೇಳಿಕೊಳ್ಳುವುದಕ್ಕೆಂದು ಬಂದರು ಋಷಯು ಅಭಿ ಆಗಮನ್ ಸರ್ವೇ ವಧಾಯ ಅಸುರ ರಕ್ಷಸಾಂ ಸಹ ತಂ ಪ್ರತಿ ಶುಶ್ರಾವ ರಾಕ್ಷಸಾಂ ತಥಾ ವನೆ ಆತನು ಆಗ ವನದಲ್ಲಿ ರಾಕ್ಷಸರ ವಧೆಯನ್ನು ಮಾಡುವೆನೆಂದು ವಚನವನ್ನು ಕೊಟ್ಟೆ ಸ ತೇಶ್ ಪ್ರತಿಶುಶ್ರಾವ ರಾಕ್ಷಸ ತಥಾವನೆ ಪ್ರತಿಜ್ಞಾತ ರಾಮೇಣ ವಧ ಸಂಯತಿ ರಾಕ್ಷಸ ಆತನು ಆಗ ರಾಕ್ಷಸರ ವಧೆಯನ್ನು ಅಸ್ರರ ವಧೆಯನ್ನು ಮಾಡಬೇಕು ತಿಳಿ ಕೇಳಿಕೊಳ್ಳುವುದಕ್ಕೆ ಅಲ್ಲಿ ಸಕಲ ಋಷಿಗಳು ಬಂದಿದ್ರಲ್ಲ ಆಗ ವನದಲ್ಲಿ ರಾಕ್ಷಸರ ವಧೆಯನ್ನು ಮಾಡುವೆನು ಅಂತೇಳಿ ವಚವನ್ನು ವಚನವನ್ನು ಕೊಡ್ತಾನೆ ಮಾತು ಕೊಡ್ತಾನೆ ಅಗ್ನಿಯಂತೆ ತೇಜಸ್ವಿಗಳಾಗಿದ್ದ ದಂಡಕಾರಣ್ಯವಾಸಿಗಳಾದ ಋಷಿಗಳ ಮುಂದೆ ಯುದ್ಧದಲ್ಲಿ ರಾಕ್ಷಸರ ವಧಿಯನ್ನು ಮಾಡುವ ಒಂದು ಪ್ರತಿಜ್ಞೆಯನ್ನು ಮಾಡಿದ ಪ್ರತಿಜ್ಞಾತ ರಾಮೇಣ ವಧ ಸಂಯತಿ ರಾಕ್ಷಸ ಯುದ್ಧದಲ್ಲಿ ಸಂಯತಿ ಋಷೀಣ ಅಗ್ನಿಕಲ್ಪನಾಂ ದಂಡಕಾರಣ್ಯವಾಸಿನ ಅವರ ಮುಂದೆ ಮಾತು ಕೊಟ್ಟ ತೇಜಸ್ವಿ ದಂಡಗಾರ ನಿವಾಸಿಗಳಾದ ದೃಶ್ಯಗಳು ಮುಂದೆ ಯುದ್ಧದಲ್ಲಿ ರಾಕ್ಷಸರ ವಧಿಯನ್ನು ಮಾಡುವೆನು ಅಂತ ಹೇಳಿ ಪ್ರತಿಜ್ಞೆ ಮಾಡಿದ ವಿರೂಪಕರಣ ವಿರೂಪಕರಣಿಗಳ ಸಂಹಾರ ಭಾಗ ತೇನ ಜನಸ್ಥಾನ ನಿವಾಸಿ ಶೂರ್ಪಣ ರಾಕ್ಷಸೀ ಕಾಮರೂಪಿಣಿ ತತಃರ್ಪಣ ವಾಕ್ಯಾದು ನಿಜಘಾನರಣೇರಸ್ತೆಂಚವ ಪದಾನುಗಾನ್ ವನೆ ತಸ್ವಸತ ಜನಸ್ಥಾನವಾ ರಾಕ್ಷಸ ನಿಹತನ ಸಹಸ್ರ ಚತುರ್ದಶ ಅಲ್ಲಿಯೇ ಅವನು ವಾಸ ಮಾಡಿಕೊಂಡಿರುವಾಗ ಜನಸ್ಥಾನ ನಿವಾಸ ಮಾಡಿಕೊಂಡಿದ್ದ ಶೂರ್ಪಣಿ ಎಂಬ ಕಾಮೂಾದ ರಾಕ್ಷಸಿಯನ್ನು ವಿರೂಪಗೊಳಿಸಿದ ತನ್ನ ತತ್ರ ವಸತ ಜನಸ್ಥಾನವಾ ವಿಪ ಶೂರ್ಪಣಾ ರಾಕ್ಷಸೀ ಕಾಮೂಪಿಣೀ ಆಮೇಲೆ ಶೂರ್ಪಣಕಿಯ ಮಾತಿನಿಂದ ಯುದ್ಧಕ್ಕೆ ಎದ್ದು ಬಂದ ಎಲ್ಲ ರಾಕ್ಷಸರನ್ನು ಖರ ತ್ರಿಶಿರ ದೂಷಣನೆಂಬ ರಾಕ್ಷಸ ಇವರನ್ನು ರಾಮನು ರಣದಲ್ಲಿ ವಧಿಸಿದ ತತಃ ಶೂರ್ಪಣಾ ವಾಕ್ಯಾದ ಉದ್ಯುಕ್ತಾನ್ ಸರ್ವರ್ವರಾಕ್ಷಸಾನ್ ಖರಂ ತ್ರಿಶರಸಂಚವ ದೂಷಣಂಚವ ರಾಕ್ಷಸಂ ನಿಜಗಾನ ಏ ರ ತಾಂಚ ಪದಾನುಗಾನ್ ಅವರ ಬೆಂಬಲಿಗರನ್ನು ಕೊಂದ ಅವರ ಅವರ ಪದವನ್ನು ಹೆಜ್ಜೆಯನ್ನು ಅನುಸರಿಸಿ ಬಂದು ಅನುಗಾನ್ ಅನುಗತಿ ಅವರ ಹೆಜ್ಜೆಯನ್ನು ಅನುಸರಿಸಿ ಬಂದಂಥವರು ಅವರ ಫಾಲೋವರ್ಸ್ ಹ್ಞೂ ಅವರು ಹ್ಞೂ ಅನುಸೃತ್ಯ ಯಾತಿ ಇತಿ ಅನುಯಾಯಿ ಅನುಯಾಯಿ ಅನುಯಾಯಿನ್ ಅಂಥೇಳಿ ಅನುಸರಿಸಿ ಹೋಗುವವ ಹಾಗೆ ಅಂಥವ್ರನ್ನೆಲ್ಲ ಕೊಂದ ವನೆಯೇ ತಸ್ಮಿನ್ ಜನಸ್ಥಾನ ನಿವಾಸಿನ ಆ ವನದಲ್ಲಿ ವಾಸ ಮಾಡಿಕೊಂಡಿರುವಾಗ ಜನಸ್ಥಾನ ನಿವಾಸಿಗಳಾದ ಹದಿನಾಲ್ಕು ರಕ್ಷಸರು ಹತರಾದರು ರಕ್ಷಸಾಂ ನಿಹತಾನ್ಯಾಸನ್ ಸಾಸ್ರಾಣಿ ಚತುರ್ದಶ ರಕ್ಷಾಂಸಿ ನಿಹತನ ಅಂತೇಳಿ ಆಗಬೇಕು ರಕ್ಷಾಂಸಿ ರಾಕ್ಷಸಋಗಳು ಅಂಥೇಳಿ ರಕ್ಷ ರಕ್ಷಿ ರಕ್ಷಾಂಸಿ ರಕ್ಷ ರಕ್ಷಸಿ ರಕ್ಷಾಂಸಿ ನಿಹತಾನೆ ಆಸನ್ ಕೊಲ್ಲರು ರಾಕ್ಷಸರು ಸಹ ಎಷ್ಟು ಹದಿನಾಲ್ಕು ಸಾವಿರ ರಾಕ್ಷಸರು ಜನಸ್ಥಾನದಲ್ಲಿ ಜನಸ್ಥಾನದ ನಿವಾಸಿಗಳಾದಂಥ ಅದೇ ರಾಕ್ಷಸರು ಇವನು ದಂಡಕಾರಣಿಯಲ್ಲಿದ್ದಾಗ ಅಷ್ಟು ಜನ ಕುಂದ ರಾಮ ರಾವಣನ್ ಸೀತೆಯನ್ನು ಅಪಹರಿಸಿದ್ದು ಮುಂದಿನ ಭಾಗ ತೋ ಜ್ಞಾತಿವಧನ್ ಶುತ್ವ ರಾವಣಃ ಕ್ರೋಧಮೂರ್ಛಿ ಸಹ ಅನುಂವ್ರಯಾಸೀಚ ನಾ ರಾಕ್ಷಸ ವಾರ್ಯಮಸ್ಸು ಬಹುಶೋ ಮರೀಚಿನ ಸ ರಾವಣ ನ ವಿರೋಧೋ ಬಲವತ್ತಕ್ಷವತೆ ಅನಾಧೃತ್ಯ ತದ್ವಾಕ್ಯಂ ರಾವಣ ಕಾಲಚೋದಿ ಜಗಾಮಸ ಮರೀಚಸ್ತಸ್ರಮವತ್ತೂರಮ್ಯ ನೃಪಾತ್ಮಜೌ ಜಹಾರ ಭಾರ್ಯಾಮಸ ಗೃಧ್ರಂ ಹ ಜಟಾಷ ತನ್ನೋರು ಹತರಸುದ್ದಿಯನ್ನು ಕೇಳಿ ರಾವಣನು ಕ್ರೋಧ ಇಂದ ಉಕ್ ಮರೀಚನೆಂಬ ರಕ್ಷಸನಂದ ತನಗೆ ಸಹಾಯ ಮಾಡೆಂದು ಕೇಳಿಕೊಂಡ ತೋ ಜ್ಞಾತಿವಧ್ ತನ್ನೋರ ವಧೆಯನ್ನು ಕೇಳಿ ಜ್ಞಾತಿಗಳು ಅಂದರೆ ಬಂಧುಗಳು ಅವರು ಅವರ ವಧೆಯನ್ನು ಕೇಳಿ ಮರಣವನ್ನು ಕೇಳಿ ರಾವಣ ಕ್ರೋಧಮೂರ್ಛಿತ ಕ್ರೋಧಮೂರ್ಛಿತನಾಗಿ ಕೋಪದಿಂದ ಕಂಗೆಟ್ಟವನಾಗಿ ಸಹಾಯ ವರೆಯಾಮಾಸ ಮಾರೀಚಂ ನಾಮ ರಾಕ್ಷಸಂ ಮಾರೀಚನು ರಾವಣನೇ ಬಲವಂತರಾದ ಅವರ್ಣನೇ ನಿನಗೆ ಯುಕ್ತವಲ್ಲ ವಾರ್ಯಮಾನ ಸುಬಹುಶುಃ ಸುಬಹುಶಃ ಮಾರೀಚಿನ ಸಹ ರಾವಣ ವಿರೋಧೋ ಬಲವತ್ತ ಕ್ಷಮ ರಾವಣ ತೇನೆ ತೇ ಅಂತೇಳಿ ಅಸಡ್ ಬಹಳ ಎಂದು ಬಹಳವಾಗಿ ತಡೆದರು ಬಹುಶಃ ಸುಬಹುಶಃ ವಾರ್ಯಮ ಅತನ ವಾಕ್ಯವನ್ನು ಅಸಡ್ ಮಾಡಿ ಕಾಳಪ್ರೇರಿತನಾವಣನು ಮರೀಚಿನ ಆ ಆಶ್ರಮಸ್ಥಾನಕ್ಕೆ ಆಗ ಹೋದ ಅನಾಧೃತ್ಯ ತತ್ವಾಕ್ಯ ರಾವಣ ಕಾಲಚೋದಿತ ಅಜಗಾಮಸ ಮರೀಚ ತಶ್ರಮಪದ ಆ ಮಾಯಾವ್ಯಾದ ಮಾಲೀಚನ ಮೂಲಕ ರಾಜಪುತ್ರ ದೂರವಾಗಿ ಸಾಗಿಸಿ ಜಟಾಯು ಎಂಬ ಗೃಧ್ರವನ್ನು ಕೊಂದು ರಾಮನ ಭಾರ್ಯೆಯನ್ನು ಕದ್ದೊಯಿದ ಜಗಾಮ ತೇನ ಮಾಯಾಮಿನ ದೂರಮ ಅಪವಾಹ್ಯ ದೂರ ಕೊಂಡೊಯ್ದು ದೂರ ಮಾಡಿ ನೃಪಾತ್ಮ ಇಬ್ಬರು ರಾಜಕುಮಾರನ ಬೇರೆ ಮಾಡಿ ಜಹಾರ ಭಾರ್ಯಾಂ ರಾಮನ ಪತ್ನಿಯನ್ನು ಕೊಂಡೊಯ್ದಾನೆ ರಾಮ ಗೃ ಗೃಧ್ರಂ ಹತ್ವಾ ರಾಮಸ್ಯ ಭಾರ್ಯಾಂ ಜಹಾರ ಜಟಾಯುಷಂ ಗೃಧ್ರಂ ಹತ್ವಾ ಜಟಾಯು ಎಂಬ ಗೃಧ್ರವನ್ನು ಕಿಡುಗವನ್ನು ಕೊಂದು ಜಟಾಯು ಜಟಾಯುಷಿ ಜಟಾಯುಂಶಿ ಅಂಥೇಳಿ ಬರ್ತದೆ ಶಬ್ದ ಅದು ಹ್ಞೂ ಜಟಾಯುಷ್ ಶಬ್ದ ಹೀಗೆ ಈ ಜಟಾಯು ಜಟಾಯು ಎಂಬಂತಹ ಗೃಧ್ರನನ್ನು ಕೊಂದು ರಾಮನ ಭಾರೆಯನ್ನು ರಾವಣ ಕದ್ದೊಯ್ಯುತ್ತಾನೆ ಅದಾದ ಮೇಲೆ ರಾಮನು ಶಬರಿ ಸತ್ಕಾರವನ್ನು ಸ್ವೀಕರಿಸಿದ್ದು ಅಂಥೇಳಿ ಗೃಧಂಚ ನಿಹತಂ ದೃಷ್ಟ್ವಾ ಹೃತ ಶುತ್ವಾ ಚ ಮೈಥಿಲೀಂ ರಾಗವಶ್ಶೋಕಸಂತಪ್ತೋ ವಿಳಲಾಪಾಕುಲೇಂದ್ರಿಯ ತತಸ್ತ ಶೋಕೃ ದ್ವ ಜಟಾಯುಷಮಣೋ ವನೆ ಸೀತಾಕ್ಷ ಸಂದದರ್ಶ ಕಬಂಧಂ ನಾಮ ರುಪೇಣ ವಿಕೃತರ್ಶನ ತನ್ ನಿಹತ್ಯ ಮಹಾಬಾಹುರ್ದಾ ಸ್ವರ್ಗತ ಸಹ ಸಚಾ ಕಥೆಯ ಮಾಸ ಶಬರೀಂ ಧರ್ಮಚಾರಿಣೀ ಶ್ರಮಣೀಂ ಧರ್ಮ ನಿಪುಣಮಿಗಛೇತಿಘವ ಪೆಟ್ಟು ತಿಂದು ಬಿದ್ದಿದ್ದ ಗೃಧ ಜಟಾಯುವನ್ನು ಕಂಡು ಸೀತೆಯು ಅಪಹೃತರಾದದ್ದನ್ನು ಕೇಳಿ ರಾಮನ ಶೋಕಸಂತಪ್ತನಾಗಿ ಇಂದ್ರಿಯಗಳೆಲ್ಲ ಆಕುಲಿತವಾಗುವಂತೆ ಅತ್ತ ಬಳಿಕ ಅದೇ ಶೋಕದಿಂದ ಎದ್ದ ಉರಿಯಿಂದ ಗೃಧ ಜಟಾಯುವನ್ನು ಸುಟ್ಟು ವನದಲ್ಲಿ ಸೀತೆಯನ್ನು ವಿಕಾರ ರೂಪದ ನೋಡುವುದಕ್ಕೆ ಭಯಂಕರವಾಗಿದ್ದ ಕಬಂಧನೆಂಬ ರಾಕ್ಷಸನನ್ನು ಕಂಡ ಮಹಾಬಾಹುವಾದ ರಾಮನು ಕೊಂದು ಸುಟ್ಟು ಬಿಟ್ಟ ಅದರಿಂದ ಅವನು ಸ್ವರ್ಗಕ್ಕೆ ತೆರಳಿದ ಯಾರು ಕಬಂಧ ಆ ಕಬಂಧನು ರಾಘವನೇ ಶಬರಿ ಎಂಬ ಧರ್ಮಚಾರಣಿಯಾದ ಧರ್ಮ ಬಳಿಗೆ ಹೋಗು ಸನ್ಯಾಸಿನಿ ಶ್ರಮಣಿ ಅವಳ ಬಳಿಗೆ ಹುಷಮಣಿಯಂತೀಗ ಉಪಯೋಗ ಮಾಡುವುದು ಜೈನ ಸನ್ಯಾಸಿನಿಯರಿಗೆ ಸೋಭ್ಯ ಗಚ್ಚನ್ಮಹಾತೇಜಾ ಶಬರಿ ಏಂ ಶತ್ರುಸೂದನ ಶಬರಿಯಾ ಪೂಜಿತ ಸಮ್ಯಗ್ರಾಮೋ ದಶರಥಾತ್ಮಜಃ ಪಂಪಾತೀರೇ ಹನುಮತಃ ಸಂಗತೋ ವಾನರೇಣ ಹನುಮದ್ವಚನಾಚ್ಛವ ಸುಗ್ರೀವೇಣ ಸಮಾಗತಃ ಆ ಮಹಾತೇಜಸ್ಸು ಶತ್ರುಸುಮಾರ್ಕವಾದರೆ ಅವನು ಶಬರಿಯ ಬಳಿಗೆ ಹೋದ ಆ ಶಬರಿಯಿಂದ ದಶರಥನ ಪುತ್ರನಾದ ರಾಮನು ಚೆನ್ನಾಗಿ ಪೂಜಿತನಾದ ಪಂಪಾತೀರದಲ್ಲಿ ಹನುಮಂತನೆಂಬ ವಾನರೊಡನೆ ಸಮಾಗಮವಾಯಿತು ಅವನು ಹನುಮಂತನ ವಚನದಿಂದಲೇ ಸುಗ್ರೀವನನ್ನು ಸೇರಿದ ಸುಗ್ರೀವನಸ್ಯ ಸುಗ್ರೀವಾ ತತ್ಸವ ಶಂಸದ್ರಾಮೋ ಮಹಾಬಲ ಆಧಿತ ವೃತ್ತ ಸೀತಾಷ್ಟ ವಿಶೇಷದ ಸುಗ್ರೀವಶ್ಚಾ ತತ್ತ್ಸವ ಶ್ರುವಾಮಸ್ ವನರ ಚಕಾರಸ್ಯ ರಮೇಣ ಪ್ರೀತಶ್ಚೈವಾಗ್ಕ್ಷಿ ಕಂ ಮಹಾಬಲಶಾಲಿಯಾದ ರಮನ ಅದೆಲ್ಲವನ್ನೂ ಅದರಲ್ಲಿಯೂ ಸೀತೆ ವಿಷಯವನ್ನೂ ಮೊದಲಿನಿಂದ ಆ ದದೆಲ್ಲವನ್ನೂ ಸುಗ್ರೀವನಿಗೆ ತಿಳಿಸಿದ ತಿಳಿಸಿದ ಆ ರಾಮನ ವೃತ್ತಾಂತವೆಲ್ಲವನ್ನೂ ಕೇಳಿ ವಾನರನಾದ ಸುಗ್ರೀವನು ಕೂಡ ಸಂತೋಷದಿಂದ ಅಗ್ನಿ ಸಾಕ್ಷಿವಾಗಿ ರಾಮನೊಡನೆ ಗೆಳೆತನವನ್ನು ಮಾಡಿಕೊಂಡ ಸಖ್ಯವನ್ನು ಮಾಡಿದ ತೋ ವನರ ವೈರಾಣಕಥನ ಪ್ರತಿ ರಾಮೇದಿ ಪ್ರಣಯದ್ದುಃಖಿತೆ ಪ್ರತಿಜ್ಞಾತಂಚ ರಮೇಣ ತಾಲಿವಧ್ರತಿ ವಾಲಿನಕಥೆಯಸ ವನರ ಸುಗ್ರೀವಶ್ ಶಂಕಿತಶ ಶಂಕಿತಶಾ ನಿತ್ಯೇಣ ರಘವೆ ರಘ ಪ್ರತ್ಯಂತು ಕಾಯಮುತ್ತಮ ದರ್ಶಯಸಗ್ರೀವೋ ಮಹಾಪರ್ವತಸಿ ಉತ್ಸ್ಮಿತ್ ಮಹಾಬಾಹು ಪ್ರೇಕ್ಷ್ಯ ಚಾಸ್ತಿ ಮಹಾಬಲ ಪಾದಂಗುಷ ಚಿಕ್ಷೇಪ ಸಂಪೂರ್ಣ ದಶಯ ಜನ ಬಿವೇದ ಚ ಪುನಸ್ ಪುನಸ್ತಪ್ತೈಕ್ಯ ಮಹೇಶುಣಿ ಸಾಂಜೈವಯನ್ ಪ್ರತ್ಯಜಂ ತಳಿಕ ವನರಾಜೀವನು ಸ್ನೇಹದಿಂದಲೂ ದುಃಖಪೂರ್ವಕವಾಗಿಯೂ ವಾಲಿಯೊಡನೆ ವೈರವಾದ ಬಗೆಯನ್ನು ಹೇಳುತ್ತಾ ರಾಮನಿಗೆಲ್ಲವನ್ನೂ ತಿಳಿಯಬಿದ ತಿಳಿಸಿದ ಆಗ ರಾಮನು ವಾಲಿಯನ್ನ ಸಂಹರಿಸುವ ವಿಷಯದಲ್ಲಿ ಪ್ರತಿಜ್ಞೆ ಮಾಡಿದ ವಾನರನ್ನು ವಾನನ ರಾಜನ ಸುಗ್ರೀವನು ಆಗ ವಾಲಿಯ ಬಲವನ್ನು ಹೇಳಿದ ಸುಗ್ರೀವನಿಗೆ ರಾಮನ ವೀರ್ಯದ ಅಂದರೆ ಪರಾಕ್ರಮದ ಬಗ್ಗೆ ಶಂಕೆ ರಾಮನಿಗೆ ತಿಳಿದಿರಲೆಂದು ಮಹಾಪರ್ವತಿದ್ದ ದುಂದುಬಿಯ ಮಹಾಶರೀರವನ್ನು ಅವನಿಗೆ ಸುಗ್ರೀವನ್ನು ತೋರಿಸಿದ ಮಹಾಬಲಿಷ್ಠನು ಮಹಾಬಾಹುವಾದ ರಾಮನು ಆ ಅಸ್ಥಿಪಂಜರವನ್ನು ನೋಡಿ ಹೂಸಿನ ತನ್ನ ಕಾಲಿನ ಹೆಬ್ಬೆರಳಿನಿಂದ ಸಂಪೂರ್ಣವಾಗಿ ಹತ್ತು ಯೋಜನದವರೆಗೆ ಹಾರಿಸಿದ ಮತ್ತೆ ಒಂದೇ ಒಂದು ಮಹಾಬಾಣದಿಂದ ಸುಗ್ರೀವನಿಗೆ ಶ್ರದ್ಧೆಯುಂಟಾಗುವಂತೆ ಮಾಡುವುದಕ್ಕಾಗಿ ಸಪ್ತ ತಾಳೆಯ ವೃಕ್ಷಗಳನ್ನು ಏಳು ತಾಳೆ ಮರಗಳನ್ನು ಕತ್ತರಿಸಿಬಿಟ್ಟ ಬೆಟ್ಟವೊಂದನ್ನು ಪ್ರಸಾತಕ್ಕೆ ಇಳಿಸಿದ ವಾಲಿಯ ವಧೆ ತತಃ ಪ್ರೀತಮನಸ್ತೇನ ವಿಶ್ವಸ್ತ ಮಹಾಕವಿ ಕಿಷ್ಕಿನ್ ರಮಸಹಿತೋ ಜಗಾಮ ಚೌಹಾಂ ತಗರ್ಜದ್ ಹರಿವರ ಸುಗ್ರೀವೋ ಹೇಮಪಿಂಗಲ ತೇನ ನದ ಮಹದ ಹರೀಶ್ವರ ಅನುಮನ್ಯತದಾರಾಂ ಸುಗ್ರೀವೇಣ ಆಗತಃ ನಿಜಗಾನಜತತ್ರಯ ಶೇಣೈಕ ಆಮೇಲೆ ಅದರಿಂದ ಮನಸ್ಸಿನಲ್ಲಿ ಸಂತುಷ್ಟನಾದ ಮಹಾಕಪಿಯು ಸುಗ್ರೀವನು ನಂಬಿಕೆಯುಳ್ಳ ಆಗ ರಾಮಡನೆ ಕಿಷ್ಠಿಂಧೆಯ ಗುಹೆಗೆ ಹೋದ ಬಳಿ ಚಿನ್ನದಂತೆ ಪಿಂಗುಳವರ್ಣನಾಗಿದ್ದ ಕಪೀಶ್ರೇಷ್ಠನಾದ ಸುಗ್ರೀವನು ಗರ್ಜನೆ ಮಾಡಿದ ಆ ಗರ್ಜನೆಯ ಮಹಾನಾದವನ್ನು ಕೇಳಿ ಕಪೀಶ್ವರನಾದ ವಾಲಿಯು ತಾರೆಯನ್ನು ಸಮಾಧಾನಗೊಳಿಸಿ ಹೊರಕ್ಕೆ ಬಂದು ಸುಗ್ರೀವನನ್ನು ಸೇರಿದ ರಾಮನು ಇಲ್ಲಿ ಅವನನ್ನು ಒಂದೇ ಬಾಣದಿಂದ ಸಂಹರಿಸಿದ ವಾಲಿಯನ್ನು ಸೀತಾನ್ವೇಷಣೆ ತದಸುಗ್ರೀವಚನಾಧತ್ವಾ ವಾಲಿನ ಹವೇ ಸುಗ್ರೀವೇ ತದ್ರಾಜ್ಯೆ ರಾಘೋ ಪ್ರತ್ಯಪಾದ ಸ ಚ ಸರ್ವಾನ್ ಸನೀಯ ವಾನನ್ ವನರಶ್ರವ ದಿಶಃ ಪ್ರಸ್ಥಾಪ ಸ ದಿ ದೃಕ್ಷುರ್ಜನಕಾತ್ಮಜಾಂ ಅಂದರೆ ಇಲ್ಲಿ ಕೂಡ ವಾಲಿಯು ಅಧರ್ಮ ಮಾರ್ಗದಲ್ಲಿದ್ದ ಕಾರಣ ವಾಲಿಯುವಧೆಯನ್ನು ಮಾಡಬೇಕಾಯಿತು ರಾಮ ಸುಗ್ರೀವನ ವಚನಾನುಸಾರವಾಗಿ ವಾಲಿಯನ್ನು ಯುದ್ಧದಲ್ಲಿ ಕೊಂದ ಬಳಿಕ ರಾಮನು ಅವನ ರಾಜ್ಯದಲ್ಲಿ ಸುಗ್ರೀವನನ್ನೇ ದೊರೆಯಾಗಿ ಗೊತ್ತು ಮಾಡಿದ ಧರ್ಮಸ್ಥಾಪನೆ ಮಾಡಿದ ಧರ್ಮಶೃಷ್ಣನನ್ನೇ ರಾಜ್ಯದ ಅಧಿಪತಿಯನ್ನಾಗಿ ಮಾಡಿದ ಆ ವಾನರ ಶ್ರೇಷ್ಠನ ಸುಗ್ರೀವನು ಕೂಡ ವಾನರ ಎಲ್ಲರೂ ಕರೆಯಿ ಜನಕ ಸುದಿಯಾದ ಸೀತೆಯನ್ನು ಕಂಡುಹಿಡಿದಕ್ಕಾಗಿ ಬೇರೆ ಬೇರೆ ದಿಕ್ಕುಗಳಿಗೆ ಕಳುಹಿಸಿ ಕೊಟ್ಟ ಹನುಮಂತನು ಸಮುದ್ರವನ್ನು ದಾಟಿ ಸೀತೆಯನ್ನು ಕಂಡದ್ದು ಎನ್ನುತಕ್ಕಂಥ ಮುಂದಿನ ಭಾಗ ತೋ ಗೃಧ್ರಚನಾತ್ ಸಂಪತೆರ್ ಹನುಮನ್ ಬಲೀ ತೋಜನ ವಿಸ್ತೀರ್ಣ ಪುಪ್ಲು ಲವಣಾಂ ತತ್ರ ಲಂಕ ಸಪುರೀರಾತೀರ ರಾವಣಪಾಲಿ ತಂ ದಶಸಿ ಧ್ಯಾಯಂತೀಮಶೋಕವನ ಗಂ ನಿವೇದಯ್ ಅಭಿಜ್ಞಾನ ಪ್ರವೃತ್ತ ವಿ ನಿವ್ಯ ಚ್ವಾಹೀ ಮರ್ದಯಸ ಪಂಚಸೇನಾ ಗ್ರಗಾನ್ ಹತ್ರಸುತ ಶೂರಮಕ್ಷ ನಿಷ್ಷ್ಯ ಗ್ರಹಣ ಸಮ ಆ ಬಳಿಕ ಸಂಪಾತಿ ಎಂಬ ವೃದ್ಧನ ವಚನದಂತೆ ಬಲಿಷ್ಠನಾದ ಹನುಮಂತನೂರು ಯೋಜನರಷ್ಟು ವಿಸ್ತೀರ್ಣವಾದ ಲವಣ ಸಮುದ್ರವನ್ನಿಗೆ ದಾಟಿದ ಸಾಗರೋಲ್ಲಂಘನ ಅಲ್ಲಿ ರಾವಣನು ಆಳುತ್ತಿದ್ದ ಲಂಕಾಪುರಿಯನ್ನು ಸೇರಿ ಅಶೋಕವನದಲ್ಲಿದ್ದು ಚಿಂತಾಮಗ್ನಾಗಿದ್ದ ಸೀತೆಯನ್ನು ಕಂಡ ಗುರುತಿನ ಉಂಗುರವನ್ನು ಕೊಟ್ಟು ಮುದ್ರೆಯ ಕೊಟ್ಟು ರಾಮನ ವೃತ್ತಾಂತವನ್ನು ತಿಳಿ ತಿಳಿಯಿಸಿ ಸೀತೆಯನ್ನು ಸಮಾಧಾನಗೊಳಿಸಿ ವನದ ದ್ವಾರವನ್ನು ನಾಶಗೊಳಿಸಿದ ಐದು ಜನ ಸೇನಾಪತಿಗಳನ್ನು ಏಳು ಮಂದಿ ಮಂತ್ರಿಪುತ್ರವನ್ನು ಕೊಂದು ಶೂರನಾದ ಅಕ್ಷನನ್ನು ಅಕ್ಷಯಕು ಅಕ್ಷಯಕುಮಾರನನ್ನು ಅರೆದು ಹಾಕಿ ರಾಕ್ಷಸರಿಗೆ ಸರಿಯಾದ ಲಂಕೆಯನ್ನು ಸುಟ್ಟು ಸೀತಾವೃತ್ತಾಂತವನ್ನು ತಂದದ್ದು ಅಸ್ತ್ರೀಣೋನ್ ಮುಕ್ತಮಾತ್ಮನ ಜ್ಞಾಪದ್ವರ ಮರ್ಷ ಎಂದ್ರಕ್ಷಸಾನ್ ವೀರೋ ಯನ್ ಯ ಬ್ರಹ್ಮನ ವರದಿಂದ ತಾನು ಬ್ರಹ್ಮಾಸ್ತ್ರದಿಂದ ಮುಕ್ತನಾಗಿರುವನೆಂದು ತಿಳಿದು ವೀರನಾದ ಮಹಾಕವಿ ಹನುಮಂತನು ತನ್ನನ್ನು ಬಂಧಿಸಿದ್ದ ರಾಕ್ಷಸರನ್ನು ಸ್ವೇಚ್ಛೆಯಿಂದ ಸಹಿಸಿಕೊಂಡಿದ್ದ ಬಳಿಕ ಮೈಥಿಲಿಯಾದ ಸೀತಾದೇವಿಯ ಸ್ಥಾನವೊಂದನ್ನು ಬಿಟ್ಟು ಉಳಿದ ಲಂಕಾಪುರಿಯನ್ನು ಸುಟ್ಟು ರಾಮನಿಗೆ ಪ್ರಿಯವಾದ ವಾರ್ತೆಯನ್ನು ಹೇಳುವುದಕ್ಕಿಂತ ಹಿಂತಿರುಗಿ ಬಂದ ಮರ್ಷ ಏನ್ ವೀರೋ ಯನ್ಪ್ರಿಣಸ್ತಾನ್ ಯದೃಚ್ಛಯ ತಥೋ ದಗ್ಧ್ವಾ ಪುರೀಂ ಲಂಕಾ ಮೃದೆ ಸೀತಾಂಚ ರಮ ಪ್ರಿಯಖ್ಯಾತು ಪುನರ ಮಹಾಕವಿ ಸೋಬಿಗಮ್ಯ ಮಹಾತ್ಮನ ರಮಂ ಪ್ರದಕ್ಷಿಣೆ ನೈವೇದಯ ನವೇದಯ ನವೇದ ನ್ಯವೇದಯತ್ ಅಮೇ ಆತ್ಮ ದೃಷ್ಟ ಸೀತೆ ತತ್ವ ಮಹಾತ್ಮ ರಾವಣ ಬೆಳಿಗ್ಗೆ ಬಂದು ಪ್ರದಕ್ಷಿಣೆ ಮಾಡಿ ಅಮ ಅಪರಿಮಿತ ಬುದ್ಧಿಶಾಲಿಯಾದ ಮಹಾ ಹನುಮಂತನು ಕಂಡೆನು ಸೀತೆಯನ್ನು ಅಂತೇಳಿ ಇದ್ದದಿದ್ದಂತೆ ತಿಳಿಸಿದ ಸಮುದ್ರವನ್ನು ದಾಟಿ ರಾವಣನನ್ನು ಕೊಂದು ಸೀತೆಯನ್ನು ಪಡ್ಕೊಂಡದ್ದು ತತಃ ಸುಗ್ರೀವಸಿ ಗತ್ವಾ ತೀರಂ ಮಹೋದೇ ಸಮುದ್ರಂ ಕ್ಷೋಭೆಯಮಸ ಶರೈರ್ ಆಧತ್ಯಸನ್ನರ್ಶೆಯಮಸ ಜಾತ್ಮ ಸಮುದ್ರ ಸರಿತಃ ಸಮುದ್ರವಚನಾ ನಲಂ ಸೇತುಮ ಸೇತುಮಾರಯತ್ ತ ಪುರೀಂ ಲಂಕಾ ಹಾವಣ ಮಾಹವೆ ರಮಸ್ಸೀತನು ಪ್ರಪ್ರಾಪ್ಯ ಸ್ಪರ್ರೀಡಾಮುಪಮತ್ ಬಳಿಕ ಸುಗ್ರೀವಸಮೇತನಾ ಮಹಾಸಾಗರದ ತೀರಕ್ಕೆ ಹೋಗಿ ಆಧಿತ್ಯಸಮಾನಶವುಳ್ಳ ಶರಗಳಿಂದ ಸಮುದ್ರವನ್ನು ಕದಡಿದ ರಾಮ ನದಿ ಪತಿಯಾದ ಸಮುದ್ರನು ತನ್ನ ದರ್ಶನವನ್ನು ಕೊಟ್ಟ ಸಮುದ್ರನ ವಚನಕ್ರಸಾರವಾಗಿ ರಾಮನು ನರದಿಂದ ಸೇತುವೆಯನ್ನು ಮಾಡಿಸಿದ ಆ ಮಾರ್ಗದಿಂದ ಲಂಕಾಪುರಿಗೆ ಹೋಗಿ ರಾಮನನ್ನು ಯುದ್ಧದಲ್ಲಿ ಸಂವರಿಸಿ ರಾಮನು ಸೀತೆಯನ್ನು ಪಡೆದುಕೊಂಡದ ಮೇಲೆ ಬಹಳ ನಾಚಿಕೆಯನ್ನು ಹೊಂದಿದ ಪರಂಪ್ರೀಡಾಂ ಉಭಾಗಮತ್ ಅಗ್ನಿ ಪರೀಕ್ಷೆಯಿಂದ ಸೀತೆಯು ಪರಿಶುದ್ಧೆಂದು ನಿಶ್ಚಿತವಾದದ್ದು ಮುಂದಿನ ಭಾಗ ತಾವು ವಾಚ ತಥ ರಾಮ ಪರುಷಂ अमृषमाण सा सीता विवेशज्वलन सती तथवचना सीता ज्ञाप्त विगत कलषा कर्मे कर्मण ते नम हतालोक्यम सचराचर स देवर्षिगण तुष्ट राघवस् महात्म बभौरा संप्रदुष्ट पूजिसद ಆಗ ರಾಮನ ಜನನ ಸಂದಣಿಯ ಮುಂದೆ ಆ ಸೀತೆಯನ್ನು ಕುರಿತು ಕಕ್ಷಿಣ ವಾಕ್ಯವನ್ನು ನಡೆದ ಅದನ್ನು ಸಹಿಸಲಾರದೆ ಆ ಸಾಧ್ವಿಯಾದ ಸೀತೆ ಅಗ್ನಿ ಪ್ರವೇಶ ಮಾಡಿದಳು ಬಳಿಕ ಅಗ್ನಿದೇವನ ವಚನದಿಂದ ಸೀತೆ ವ್ಯಾಪಾರಹಿತರೆಂದು ತಿಳಿದು ಆಹಾಕಾರ್ಯದಿಂದ ರಾಮನ ವಿಷಯಕ್ಕೆ ಚರಾಚರ ಪ್ರಾಣಿಗಳನ್ನು ಒಳಗೂಡಿದ ಮೂರು ಲೋಕವೂ ದೇವತೆಗಳ ಮತ್ತು ಋಷಿಗಳ ಸಮೂಹವು ಕೂಡ ಸಂತುಷ್ಟವಾಯಿತು ರಾಮನು ಸರ್ವ ಪೂಜಿತನಾಗಿ ಅತಿಹರ್ಷದಿಂದ ಪ್ರಕಾಶಿಸಿದ ವಿವಿಶನನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಯೋಧ್ಯೆಗೆ ಹೊರಟದ್ದು ಅಭಿಷಿಚ್ಯ ಜ ಲಂಕಾಂ ರಾಕ್ಷಸೇಂದ್ರಂ ವಿಭೀಷಣಂ ಕೃತಕೃತ್ಯದ ರಾಮ ವಿಜ್ವರ ಪ್ರಮೋದ ದೇವತಾಭ್ಯೋ ವರಂ ಪ್ರಾಪ್ಯ ಸಮತ್ಥಾಪ್ಯ ವಾನರನ್ ಅಯೋಧ್ಯಂ ಪ್ರಸ್ಥಿತ ಪುಷ್ಪಕೇಣ ಸುಹೃದ್ವೃತಃ ಲಂಕೆಯಲ್ಲಿ ರಾಕ್ಷಸೇಂದ್ರನಾದ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿಸಿ ಕೃತಕೃತ್ಯಿನಾದ ರಾಮನು ಯಾವ ಚಿಂತೆಯೂ ಇಲ್ಲದೆ ವಾನರನ್ನು ಸಂಜೀವನಗೊಳಿಸಿ ರಾಮನು ಸ್ನೇಹಿತರೊಡನೆ ಪುಷ್ಪಕದ ಮೇಲೆ ಕಡೆಗೆ ಹೊರಟ ಭರದ್ವಾಜಾಶ್ರಮದಿಂದ ಹರಶ ಆಶ್ರಮದ ಮಾರ್ಗದಿಂದ ನಂದಿಗ್ರಾಮಕ್ಕೆ ಪ್ರಯಾಣ ಭರದ್ವಾಜಾಶ್ರಮಂಗ್ ರಾಮ ಸತ್ಯಪರಾಕ್ರಮ ಭರತಶ್ಯಾಂತಿಕಂ ರಾಮೋಹನು ಮಂತ್ರಂ ವ್ಯಸರ್ಜಯತ್ ಪುನರಾಖ್ಯಾಯಿಕಾಂ ಜಲ್ಪನ್ ಸುಗ್ರೀವಸೈತಸ್ತದಾ ಪುಷ್ಪಕಂ ತತ್ಸಮಾರೋಹ್ಯ ನಂದಿಗ್ರಾಮಯವು ತದಾ ಸತ್ಯಪರಾಕ್ರಮ ರಾಮನು ಭರದ್ವಾಜಾಶ್ರಮಕ್ಕೆ ಹೋಗಿ ಹನುಮಂತರನ್ನು ಭರತನ ಬಳಿಗೆ ಕಳಿಸಿಕೊಟ್ಟ ಆಗ ಮತ್ತು ಸುಗ್ರೀವೊಂದೆ ಕಥಾವಾರ್ತೆಯನ್ನು ಕುರಿತು ಮಾತನಾಡುತ್ತಾ ಆ ಪುಷ್ಪಕವನ್ನು ನೀಡಿ ನಂದಿಗ್ರಾಮಕ್ಕೆ ಹೋದ ಮತ್ತೆ ರಾಜ್ಯಪ್ರಾಪ್ತಿ ನಂದಿಗ್ರಾಮೇ ಜಟಾಂ ಹಿತ್ವ ಭ್ರಾತೃಸ್ಸಹಿತೋನಘ ರಾಮ ಸೀತಾ ಮನುಪ್ರಾಪ್ಯ ರಾಜ್ಯಂ ಪುನರ್ ಮಾಪ್ನ ನಂದಿಗ್ರಾಮದಲ್ಲಿ ಜಟಿಯನ್ನು ಬಿಚ್ಚಿಸಿಕೊಂಡು ತಮ್ಮಂದಿರೊಡನೆ ಆ ಅನಘನಾದ ರಾಮನು ಪಾಪರಹಿತನಾದಂಥ ಅಘರಹಿತನಾದ ರಾಮನು ಸೀತೆಯನ್ನು ಹೊಂದಿ ಮತ್ತೆ ಪಡ್ಕೊಂಡ ರಾಮರಾಜ್ಯದ ಪ್ರಶಂಸೆಯನ್ನು ಹೇಳ್ತದೆ ಪ್ರಯುಷ್ಟ ಮುದಿ ಲೋಕಸ್ತುಷ್ಟಪುಷ್ಟುಧಾರ್ಕ ನಿರಾಮ ಕ್ಯ ರೋಗ ಭಿಕ್ಷ ಭಯವರ್ಜಿ ನ ಪುತ್ರವರ್ಣ ಕೇಚಿದ್ರಕ್ಷ್ಯಂತ ಪುರುಷ ಕ್ವಚಿತ್ ನ್ಯಾರ್ಯ ಅವಿಧವಾ ನಿತ್ಯಂ ಭವಿಷ್ಯ ಪತಿವ್ರತಾಜಂಭಯಪ್ಸು ಮಜ್ಜಂತ ಜಂತವ ನ ವಾತಜಂ ಭಯ ಕಿಂಚಿನ್ನ ಜ್ವರ ಕೃತ ತ ಚಾಪಿ ಕ್ಷುದ್ಭಯಂ ತತ್ರ ನ ತಸ್ಕರ ಭಯಂ ತಥಾ ನಗರ ಚ ದ ರಾಷ್ಟ್ರಾ ಧನಧಾನ್ಯಯುತ ಚ ನಿತ್ಯಂ ಪ್ರಮೋದಸರ್ವೇ ಯಥ ಕೃತಯುಗೇ ತೂ ಹಲವು ಹರ್ಷಾತಿಶಯದಿಂದ ಒಳಗೂಡಿ ಮೋದದಿಂದಿರುವರು ಇನ್ನು ಜನವು ಯಾವುದು ಈ ರಾಮರಾಜ್ಯದಲ್ಲಿ ತುಷ್ಟರಾಗಿ ಪುಷ್ಟರಾಗಿ ಅತ್ಯಂತ ಧಾರ್ಮಿಕವಾಗಿ ಶರೀರದ ದುಃಖವಾಗಲಿ ರೋಗವಾಗಲಿ ಇಲ್ಲದೆ ದುರ್ಭಿಕ್ಷದ ಅಂಜಿಕೆ ಇಲ್ಲದೇ ಇರುವರು ಜನರು ಯಾರೂ ಪುತ್ರಮರಣವನ್ನು ಕಾಣದೇ ಇರುವರು ಸ್ತ್ರೀಯರು ನಿತ್ಯವೂ ಸುಮಂಗರಿಯಾಗಿ ಮತಿವ್ರದಿಯಾಗಿರುವರು ವಿಧಿವೇರ್ಯಾರೂ ಇಲ್ಲ ಬೆಂಕಿಯ ಅಂಜಿಕೆಯು ಸ್ವಲ್ಪವೂ ಇರುವುದಿಲ್ಲ ಜೀವರುಗಳು ನೀರಿನಲ್ಲಿ ಮುಳುಗಿ ಸಾಯದೇ ಇರುತ್ತಾರೆ ಬಿರುಗಾಳಿಯ ಭಯ ಒಂದಿಷ್ಟು ಇರುವುದಿಲ್ಲ ಜ್ವರದಿಂದ ಅಂಜಿಕೆಯೂ ಇರುವುದಿಲ್ಲ ಆ ರಾಜ್ಯದಲ್ಲಿ ಹಸಿವೆ ಅಂಜಿಕೆ ಇರುವುದಿಲ್ಲ ಕಳ್ಳಗಾಕರ ಅಂಜಿಕೆಯೂ ಇರುವುದಿಲ್ಲ ನಗರಗಳು ರಾಷ್ಟ್ರಗಳು ಧನಧಾನ್ಯ ಸಮೃದ್ಧವಾಗಿರುವ ಕೃತಯುಗದಲ್ಲಿ ಹೇಗೆಯೂ ಹಾಗೆ ಎಲ್ಲರೂ ಯಾವಾಗಲೂ ಪ್ರಮೋದದಿಂದ ಕೂಡಿರುವರು ಅಂತೇಳಿ ಹೇಳ್ತಾನೆ ಆನಂದದಿಂದ ರಾಮನ ಮುಂದೆ ಬ್ರಹ್ಮ ತೆರಳುತ್ತಾನೆ ಅನ್ನತಕ್ಕಂಥ ಮುಂದಿನ ಕಥಾ ಪ್ರಸಂಗ ಅಶ್ವೇಧಶತೈರಿಷ್ಟ್ ತುಸುವ ಗವಾಂ ಕೋಟ್ಯಯುಧ ದ್ವಾಪೂರ್ವಕ ಅಸಂಖ್ಯೇ ಧನ ದ್ವಾ ಬ್ರಾಹ್ಮಣೇಭ್ಯೋ ಮಹಾಯಶಾ ರಾಜತಗುಣನ್ ಸ್ಥಪಾಯಿಷ್ಯತಿ ಗಮಃ ಜಾತಪಣ್ಯಂಚೋಕೆಸ್ವೆ ಸ್ವೇ ಧರ್ಮೇ ಯೋಕ್ಷ್ಯತಿ ದಶವರ್ಷಸಹಸಿ ದಶವರ್ಷ ಶಿ ಚಾಮುತ್ ಬ್ರಹ್ಮಲೋಕಂ ಪ್ರಯಸ್ಯತಿ ಮಹಾಯಶಸ್ವನು ಬಹುಸುವರ್ಣ ನಾಣ್ಯಗಳಕ್ಷಿಣಿ ನೂರು ಅಶ್ವೇಧಯಗಳನ್ನು ಮಾಡಿ ವಿಧಿಪೂರ್ವಕವಾಗಿ ವಿವಾಂಸಾದ್ ಬ್ರಹ್ಮಣ್ಯ ಹತ್ತು ಸಾವಿರ ಕೋಟಿ ಗುರುಗಳನ್ನು ಕೊಟ್ಟು ಬ್ರಹ್ಮಣ್ಯ ಅಪರಿಮಿತ ದಾನೆ ಮಾಡಿ ಶತ ರಾಜ ವಂಶಗಳನ್ನು ಸ್ಥಾಪಿಸ್ತಾನೆ ನಾಲ್ಕು ವರ್ಣದವರನ್ನು ಅವರು ಧರ್ಮಗಳಲ್ಲಿ ನಿರತರಾಗುವಂತೆ ಮಾಡ್ತಾನೆ ಹತ್ತು ಸಾವಿರದ ಮೇಲೆ ಹತ್ತು ವರ್ಷಗಳವರೆಗೆ ರಾಮನ್ ಹತ್ತು ನೂರು ಅಂದರೆ ಒಂದು ಸಾವಿರ ಅಂದರೆ ಹನ್ನೊಂದು ಸಾವಿರ ಆಯಿತು ಹತ್ತು ವರ್ಷದವರೆಗೆ ರಾಜ್ಯಭಾರವನ್ನು ಮಾಡಿ ಬ್ರಹ್ಮಲೋಕಕ್ಕೆ ತೆರಳುತ್ತಾನೆ ರಾಮಾಯಣ ಕಥೆ ಮಹಾತ್ಮ್ಯಂ ಇದಂ ಪವಿತ್ರ ಪಾಪಘ್ನ ಪುಣ್ಯಂ ವೇದೇಶ್ ಸಂವಿಧು ಯೆದ್ರಮಚರಿ ಪ್ರಮುಚ್ಯತೆಷ್ಯ ಪಠನ್ ರಮಣ ಸಪುತ್ರಪೌತ್ರ ಸಗಣ ಪ್ರೇತ್ಯಸ್ವರ್ಗೇ ಮಹೀಯತೆ ಪಠಂದ್ಜೋೃಶವತ್ತು ವಣಗ್ಜನ ಪುಣ್ಯಫಲೀಯ ಶೂದ್ರೋವಿ ಮಹತ್ವೀಯ ಇತ್ಯಾಶ್ರೀ ಶ್ರೀಮಂತ ರಾಮಾಣಿ ವಾಲ್ಮೀಕಿ ಆದಿಕಾವ್ಯ ಬಾಲಕಾಂಡೇ ಪ್ರಥಮ ಸರ್ಗಹಃ ಇದು ಪವಿತ್ರವಾದದ್ದು ಪಾಪನಾಶಕವಾದದ್ದು ಪುಣ್ಯಪ್ರದವಾದದ್ದು ವೇದಗಳಿಗೆ ಸಮಾನವಾದದ್ದು ಈ ರಾಮಚರಿತ್ರೆಯಿಂದ ಯಾವನು ಪಠಿಸುವ ಅವನು ಸರ್ವ ಪಾಪಗಳಿಂದಲೂ ಪೂರ್ಣವಾಗಿ ಮುಕ್ತನಾಗ್ತಾನೆ ಈ ಆಖ್ಯಾನವು ದೀರ್ಘವಾದ ಆಯುಷ್ಣನ್ನು ಕೊಡತಕ್ಕದ್ದು ರಾಮಾಯಣವನ್ನು ಪಠಿಸುವ ಮನುಷ್ಯನು ಮಕ್ಕಳು ಮೊಮ್ಮಕ್ಕಳು ಪರಿವಾರ ಎಲ್ಲರೊಡನೆ ಶರೀರವನ್ನು ಬಿಟ್ಟು ತೆಳೆದ ಬಳಿಕ ಮಹಾ ಮಹಿಮನಾಗ್ತಾನೆ ಇದನ್ನು ಪಠಿಸುವ ಬ್ರಾಹ್ಮಣನು ವಿದ್ಯಾವಂತನಾಗ್ತಾನೆ ಕ್ಷತ್ರಿಯನಾದರೆ ಭೂಮಿಪಾಲನಾಗ್ತಾನೆ ಭೂಪತಿ ವೈಶ್ಯಜನನಾದರೆ ಐಶ್ವರ್ಯ ಫಲವನ್ನು ಪಡೆಯುತ್ತಾನೆ ಹ್ಞೂ ವಣಿಜ್ಜನ ಪಣ್ಯಫಲತ್ವೀಯಾತ್ ಹ್ಞೂ ಶೂದ್ರಜನ ಅಂದರೆ ಮಹತ್ವವನ್ನು ಪಡ್ಕೊಳ್ತಾನೆ ಇಂತಿ ವಾಲ್ಮೀಕಿ ವಿರಿಚಿತ್ವಾದ ಋಷಿ ಪ್ರೋಕ್ತವಾದ ಶ್ರೀಮದ್ ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ಒಂದನೇ ಸರ್ಗ ಸಂಪೂರ್ಣವಾಯಿತು ಶ್ರೀರಾಮ ಮಂಗಳಾಶಂಸನ ಸ್ತೋತ್ರ मंगलम कौसलेन्द्रय महनीय गुणाधे चक्रवर्तीतनुजा सार्वभूमा मंगल वेदवेन्द्रेद्याय मेघश्यामलमूर्त पुंसा मोहनूपय पुण्यश्लोकाय मंगल विश्वाम मिथिलानगरीपते भाग्यां पीपाकाय भव्यूपयंगय सतत भ्रातृस्सह सीतया वखिलोकाय रामचंद्रा मंगल त्यक्तवासाय चिंत्रकूट विहारिणे सय सर्वयमिना धीरोदारा मंगल मंगल विप्रोक विराधाद विरक्तायिष्टा राघवायास्त मंगल दंडकारण्यवासय खंडितामरशत्रे गृध्राजा भक्ताय मुक्ति यास्त मंगल सादरम श्रीदत्तमूलाषिण सौरभ्यपरपूर्णा सत्ुक्ताय मंगम हनुमत्सम सामताय हरीशाभदाईने वाली प्रमथनायास्त महाधीराय मंगल श्रीमती रघुवीराय सेल सिंधव जितराक्षसराजा रणधीराय मंगल आसाद्यनगरी दिव्याम अभिषिक्ताय सीतया राजय राम भद्रा मंगल विभीषणते प्रीत विश्वाभष्ट प्रदिने जानकी प्राणनाथा सीता श्रीरामशसन स्त्र ಇಲ್ಲಿಗೆ ಮೂಲ ರಾಮಾಯಣ ಎನ್ನತಕ್ಕಂತಹ ಈ ಒಂದು ಕೃತಿ ಮುಕ್ತಾಯ ಆಯಿತು ಇದು ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡಿರ್ತಾ ಇರತಕ್ಕಂಥವರಿಗೆ ಶ್ರೀ ಶ್ರೀ ಸಚ್ಚಿನಾರಾಯಣ ಸ್ವಾಮೀಜಿಯವರು ಅಧ್ಯಾತ್ಮ ಪ್ರಕಾಶ ಗ್ರಂಥಾಲಯದ ಮೂಲಕ ಉಪದೇಶ ಮಾಡಿರತಕ್ಕಂತಹ ಗ್ರಂಥಗಳಲ್ಲಿ ನಾವು ಹನ್ನೆರಡನೇದನ್ನು ನೋಡಿದ್ದೇವೆ ಈಗ ಹದಿಮೂರನೇದು ಮುಂದೆ ಸರ್ವೇಷ್ಠ ಸಿದ್ಧಿ ಎನ್ನತಕ್ಕಂಥದ್ದು ಇದನ್ನ ನಾವು ನಾಳೆ ದಿವಸ ನೋಡಲಿಕ್ಕಿದ್ದೇವೆ ಎಲ್ಲ ಕೋರಿಕೆಗಳು ನೆರವೇರುವ ಬಗೆಯಂತ ಸರ್ವ ಇಷ್ಟ ಸಿದ್ಧಿ ಬರೆದವರು ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ಇದನ್ನು ನಾವು ನಾಳೆ ನೋಡೋಣ ಹರೇ ರಾಮ ಶ್ರೀರಾಮ ಅರ್ಪಿತ ಮಸ್ತು ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಭದ್ರಂ ಶುಭಂ ಮಂಗಲಂ ಸರ್ವೇ ಸುಖಿನೋಭವಂತು सुखिनो लोकास्मस्ता सुखि सर्वयपीडा निवारणमस्त ओं तत्स